ಹದ್ನೋಳು ವಿವರಣ ಮಾಗಮಾಸವು ಓಡೋಡೂಟ ಬಂತು ಅದೇ ಹಾಗೆ ಓಡೋಡಿ ಬರುವುದೇ ಕಾಲನ ನಿಯಮವೆಂದು ಕಾಣುತ್ತದೆ ಯಾವುದಾದರೂ ಒಂದು ನಮಗೆ ಇಷ್ಟವಾದ ಕಾರ್ಯವಿದ್ದರೆ ಆ ಕಾಲದ ಓಟವನ್ನು ಸಂಭ್ರಮದಿಂದ ನೋಡುತ್ತೇವೆ ಹಾಗಿಲ್ಲದೇ ಕಾಲದ ಚಲಿಸುವಿಕೆಗೆ ನಮ್ಮ ದುಗುಡದ ಭಾರವನ್ನು ವಹಿಸಿ ಎಷ್ಟು ನಿಧಾನವಾಗಿ ಬರ್ತಿ ಹೋಗುತ್ತಿದೆ ಎನ್ನುತ್ತೇವೆ ಹಾಗಾದರೆ ಕಾಲಕ್ಕೆ ನಮ್ಮ ಮನಸ್ಸಿನ ದುಃಖಗಳ ಬಣ್ಣ ಬಣ್ಣವೇ ಅದಕ್ಕೆ ಸ್ವಂತವಾದ ಬಣ್ಣವೇ ಇಲ್ಲವೇನು ಮನುಷ್ಯನು ತಾನು ಕರ್ತವ್ಯವೆಂದು ಎಂದುಕೊಂಡು ಕುಳಿತಿರುವಾಗ ಕಾಲಕ್ಕೆಂತೂ ಸ್ವಂತವಾದ ಬಣ್ಣವಿದ್ದು ವಿದ್ಯಿತು ಕಾಲವು ಯಾರಿಗೆ ಏನನ್ನು ಕಾದಿಟ್ಟಿರುವುದೋ ಅದೇ ಯಾರಿಗೂ ಗೊತ್ತಿಲ್ಲ ತ್ರಿಕಾಲಜ್ಞರಾದ ಜ್ಞಾನಿಗಳಿಗೆ ಅದನ್ನು ತಿಳಿಯುವುದರಲ್ಲಿ ಅಷ್ಟು ಆಸಕ್ತಿ ಇಲ್ಲ ಆದುದು ಆಗುತ್ತದೆ ಆಗಬೇಕಾದದ್ದು ಆಗುತ್ತದೆ ಅದನ್ನು ತಿಳಿದು ಆಗಬೇಕಾದದ್ದೇನು ಎಂದು ವಿರಕ್ತಿಯಿಂದ ನೋಡುವವರು ಅವರು ಕಾಲಗರ್ಭವನ್ನು ಬೆದುಕಿ ನೋಡಬೇಕೆನ್ನುವ ಬೇಕೆನ್ನುವ ಅದಕ್ಕೆ ತಕ್ಕಷ್ಟು ಶಕ್ತಿ ಇಲ್ಲ ಹೀಗಿರಲು ಕಾಲನಿಗೆ ಸ್ವಂತ ಬಣ್ಣವಿಲ್ಲ ಬರಬೇಕು ಆನಬನಿಯು ತಾಯಿ ಜಯಂತಿಯನ್ನು ಕರೆದುಕೊಂಡು ಚೌಲಕ್ಕೆ ಬೇಕಾದುದನ್ನೆಲ್ಲ ಸಿದ್ಧ ಮಾಡಿಕೊಂಡು ಸಿದ್ಧ ಮಾಡಿಕೊಂಡರು ಅವರಿಗೆ ಕರ್ಮದ ವೈದಿಕಾಂಗಕ್ಕೆ ಬೇಕಾಗುವುದನ್ನು ಸಿದ್ದಪಡಿಸುವುದಕ್ಕಿಂತಲೂ ಲೌಕಿಕಾಂಗದ ಆರತೆಯ ಅಕ್ಷತೆಗಳನ್ನು ಬೇಕಾದುದನ್ನು ಮಾಡುವುದರಲ್ಲಿ ಹೆಚ್ಚು ಕುತೂಹಲ ಸಾಲದೆ ಅರಮನೆಯವರು ಬೇಕಾದ ಪದಾರ್ಥಗಳನ್ನು ಇವರು ಕೇಳದುದರೆ ಎರಡು ಪಟ್ಟು ಮೂರು ಪಟ್ಟು ಕಳುಹಿಸಿ ಕರ್ಮವು ವೈದಿಕ ಲೌಕಿಕ ಎರಡು ಅಂಗಗಳಲ್ಲಿಯೂ ವೈಭವವಾಗಿ ನಡೆಯಬೇಕು ಎಂದು ವಿಜ್ಞಾಪನೆ ಮಾಡಿದ್ದಾರೆ ಚೌಲವು ಮಾಘುದ ಸಪ್ತಮಿ ಬುಧವಾರ ನಡೆಯಬೇಕೆಂದು ಗೊತ್ತಾಗಿತ್ತು ಸ್ವಯಂ ಬುಡಿಲರೇ ಬಂದು ಕುಳಿತು ಚೌಲ ಕರ್ಮವನ್ನು ಅಕ್ಷರಾಭ್ಯಾಸವನ್ನು ನಿರ್ವಹಿಸುವುದು ಎಂದಾಗಿತ್ತು ಮಂಗಳವಾದ್ಯದವರೆಗೆ ಹೇಳಿಯಾಯಿತು ಅರಮನೆಯ ಕ್ಷೌರಿಕನೇ ಬರುವುದು ಎಂದು ನಿಶ್ಚಯವಾಗಿತ್ತು ಕುಲಪತಿಗಳು ರಾಜಪುರೋಹಿತಾದಿಗಳು ಎಲ್ಲರಿಗೂ ಔತಣದ ಕರೆಯೂ ಹೋಗಿತ್ತು ತಾಯಿ ಮಕ್ಕಳನ್ನು ಮಕ್ಕಳು ಎಲ್ಲವನ್ನೂ ಸಿದ್ಧಪಡಿಸಿಕೊಳ್ಳುತ್ತಾ ಒಬ್ಬರನ್ನೊಬ್ಬ ಒಬ್ಬರೊಡನೊಬ್ಬರು ಮಾತನಾಡಿ ಮಾಡಿಕೊಂಡರು ಬಂದು ಮನೆಯ ಮೇಲೆ ಕುಳಿತುಕೊಳ್ಳುವುದು ತಡ ಎಲ್ಲವೂ ಸಿದ್ಧವಾಗಿದ್ದರೆ ಸರಿಯಾಯಿತು ಒಳ್ಳೆಯ ಒಣಗಿದ ಸೌದೆಯನ್ನು ಒಟ್ಟಿದರೆ ಯಜ್ಞೇಶ್ವರನ್ನು ಪ್ರಜ್ವಲಿಸುವ ಹಾಗೆ ಎಲ್ಲವೂ ಸುಸೂತ್ರವಾಗಿ ನಡೆದು ಹೋಗುವುದು ಅಡುಗೆಯವರು ಅಡುಗೆಗಳನ್ನು ಮಾಡಿಡುವವರು ಏನಿದ್ದರೂ ನಮ್ಮದು ಸಂಜೆಯ ಸಡಗರ ಕೊಂಚವೂ ಹೆಚ್ಚು ಕಡಿಮೆಯಾಗದಂತೆ ಉಂಡೆ ಬಾಗನಗಳನ್ನು ಹಂಚಬೇಕು ದೊಡ್ಡವರಿಗೆ ದೊಡ್ಡ ಉಂಡೆಗಳು ಚಿಕ್ಕವರಿಗೆ ಚಿಕ್ಕ ಉಂಡೆಗಳು ದೊಡ್ಡ ಉಂಡೆ ನೂರಾದರೂ ಆಗಿರಬೇಕು ಇತ್ಯಾದಿ ಆಚಾರ್ಯನು ಹಿಂದಿನ ದಿನವೇ ಸ್ಥಂಡಿಲ ಹಾಕಬೇಕು ನಾಪಿತನು ಎಲ್ಲಿ ಕೂತು ತನಗೆ ಬುಡಿದರಿಗೆ ಮಡಿಪಂಚಗಳು ಯಾವುವು ಯಜ್ಞೇಶ್ವರನನ್ನು ತರುವವರು ಯಾರು ಸಮಿತುಗಳೆಲ್ಲ ಸರಿಯಾಗಿವೆಯೇ ಮುಂತಾದ ವಿವರಗಳನ್ನೆಲ್ಲ ನೋಡಿಕೊಂಡರು ಕುಲಪತಿಗಳು ದೂರದಿಂದ ಬರಬೇಕಾದವರು ಎಲ್ಲರೂ ಆ ಸಂಜೆಯೇ ಬಂದರು ಬುಧವಾರವೂ ಬಂತು ಇನ್ನು ಸೂರ್ಯನು ಮಗದಷ್ಟು ಹತ್ತಿರುವನು ಹತ್ತಿರ ಮೊಗದಷ್ಟು ಹತ್ತಿರುವನೋ ಎನ್ನುವುದರೊಳಗಾಗಿ ಬುಡಿಲರು ಗೊತ್ತಾಗಿದ್ದ ಇತರ ಬ್ರಾಹ್ಮಣರು ಬಂದರು ಕರ್ಮವು ಆರಂಭವಾಗಿ ಸಾಂಗವಾಗಿ ನಡೆಯಿತು ಮಾತ್ರ ಸಹ ಭೋಜನವಾಗಿ ಒಟುವು ಚೋಲವನ್ನು ಮಾಡಿಸಿಕೊಂಡು ಸ್ನಾನಕ್ಕೆ ಹೋದನು ಬಂದು ನೀರು ಹಾಕುವಾಗ ನಿನ್ನ ಮಗನನ್ನು ಕಣ್ಮುಚ್ಚಿಕೊಂಡು ನೋಡುವ ಹಾಗೆ ಹೇಳಿ ಆಲಂಬಮ್ಮ ಅವರು ಏನು ಹೇಳುವನೋ ಅದನ್ನು ನನಗೋ ನಿಮ್ಮ ಯಜಮಾನರಿಗೋ ಹೇಳು ಎಂದು ಸ್ನಾನ ಕಾಲದಲ್ಲಿ ಆಲಂಬಿನಿಯು ಮಗನಿಗೆ ನೀರು ಹೋಗುವಾಗ ಏನು ಕಾಣಿಸುವುದು ಎಂದು ಕೇಳಿದಳ ಅವನು ಕಣ್ಮುಚ್ಚಿ ನೋಡಿ ಇದೇ ನಮ್ಮ ಮೀನುಗಳು ಪುಣಕ್ ಎಂದು ಹರಾಡುತ್ತಿವೆ ಎಂದನು ಆಚಾರ್ಯನು ಬುಡಿದನು ಅದನ್ನು ತಿಳಿದು ಬಹು ಸಂತೋಷಪಟ್ಟರು ಆಚಾರ್ಯನು ಅದರಿಂದ ಏನು ಸಾಧಿಸಿದ ಹಾಗಾಯಿತು ಎಂದು ಬುಡಿದರನ್ನು ಕೇಳಿದನು ಅದಕ್ಕೆ ಅವರು ನಗುತ್ತಾ ಹೇಳಿದರು ಆದರೆ ಆಚಾರ್ಯರಿಗೆ ಮುದುಕನ ಬಾಯಿಲಿ ಏನು ಬರುವುದು ಕೇಳೋಣ ಎಂದು ಕುತೂಹಲ ಮುದುಕನಿಗೆ ಹೇಳಬೇಕೆಂಬ ಚಪ್ಪಲ್ಲ ಹೇಳೋಣ ನೋಡಿ ಈ ಚೌಲಕರ್ಮವು ಅನ್ನಮಯ ಕೋಶವು ಪ್ರಾಣಮಯ ಕೋಶವು ಸ್ವತಂತ್ರವಾಗಿ ಬೇರೆ ಬೇರೆ ಬೇರೆ ಬೇರೆ ಆದವು ಬೇರೆ ಬೇರೆಯಾದವು ಎಂಬುದರ ಗುರುತು ಇದುವರೆಗೂ ಒಟ್ಟಿಗಿದ್ದ ಕೋಶಗಳು ಬೇರೆ ಬೇರೆಯಾದದರ ಗುರುತಾಗಿ ಪ್ರಾಣಮಯ ಕೋಶವು ಮೀನಾಗಿ ಕಾಣಿಸಿತು ಇನ್ನು ಮನೋಮಯ ಕೋಶವು ವಿಜ್ಞಾನಮಯ ಕೋಶವು ಸ್ವತಂತ್ರವಾಗುವು ಇನ್ನು ಮಾತ್ರನಾಗುವ ಕಾಲ ಮುಗಿಯಿತು ಪಿತಾಶಿಷ್ಟನಾಗುವ ಕಾಲ ಬಂದಿತು ಇನ್ನು ಮುಂದೆ ನೀನು ಆ ಹುಡುಗನನ್ನು ಬೆನ್ನಿಗೆ ಹಾಕಿಕೊಂಡು ಅಲಿಯಬೇಕು ನೋಡು ಮುದಿವಯಸ್ಸು ಮರೆತು ಮರೆತು ಹೋಗುತ್ತದೆ ಈ ದಿನ ಮೀನುಗಳನ್ನು ಕಂಡಿದ್ದರೆ ಫಲವಾಗಿ ನಾಳೆ ಹುಡುಗನ ಮುಗದ ಮೇಲೆ ಭ್ರೂಮಧ್ಯದಿಂದ ಹಿಡಿದು ನೆತ್ತಿಯವರೆಗೂ ಒಂದು ಕರಿಯ ಗೆರೆಯು ಕಾಣಿಸಿಕೊಳ್ಳುವುದು ಅದೇನು ಎನ್ನುವ ಏನು ಅದು ಅನ್ನಮಯಕೋಶಕ್ಕೆ ಅಂಕಿತವಾಗಿ ಪ್ರಾಣಮಯಕೋಶವು ತಾನು ಪಡೆದಿದ್ದ ಕಾಲಿಮೆಯನ್ನು ಬಿಡುವುದು ಆ ಕಾಲಿಮೆಯು ಆ ರೂಪವಾಗಿ ಕಾಣಿಸಿಕೊಳ್ಳುವುದು ಅದು ಎರಡು ಮೂರು ದಿವಸವಿದ್ದು ಹೋಗುವುದು ಅದಕ್ಕಾಗಿ ಗಾಬರಿ ಪಡಬೇಕಾಗಿಲ್ಲವೆಂದು ಹೇಳು ಸ್ನಾನವಾಯಿತು ಒಟವು ಬಂದು ತಂದೆಯ ಮಗುಲಲ್ಲಿ ಕುಳಿತನು ಅಕ್ಷರಾಭ್ಯಾಸವಾಯಿತು ಮಂತ್ರಗಳನ್ನು ಹೇಳುತ್ತಿದ್ದ ಬಿಡಿದರೂ ತಕ್ಕನೆ ನಡುವೆ ನಿಲ್ಲಿಸಿದರು ನಿಶಿಸಿದ ಸರಸ್ವತಿ ಎಂಬ ಮಂತ್ರವನ್ನು ಸಾಮವಾಗಿ ಹಾಡಿದರು ಹಿಂದೆ ತಿರುಗಿ ನೋಡಿದರು ಉದ್ದಾಲಕರು ವಶಂಪಾಯನರು ಸರಿ ಸರಿ ಎಂದರು ಉದ್ದಾಲಕರು ಮಾತ್ರ ಗಣನಾಂತ್ವ ಕೂಡ ಆಗಲಿ ಎಂದರು ವೈಶಂಪ ವೈಶಂಪಾಯನರು ಆಗಬಹುದು ಎಂದರು ಬುಡಿಲರು ಗಣಾಂನಾಮ್ ತ್ವ ಎಂಬ ಮಂತ್ರವನ್ನು ಸಾಮವಾಗಿ ಹಾಡಿದರು ಕರ್ಮವೆಲ್ಲವೂ ಯಥಾಕ್ರಮವಾಗಿ ನಡೆಯಿತು ಅಕ್ಷರಾಭ್ಯಾಸ ಕಾಲದಲ್ಲಿ ನಿಶಿ ನಿಷೀಸಿದ ಗಣನಾಂತ್ವ ಎಂಬ ಎರಡು ಮಂತ್ರಗಳನ್ನು ಸಾಮವಾಗಿ ಪೂರೋಹಿಸಿದರು ಹೇಗೆ ಹಾಡಿದರು ಎಂಬುದು ಯಾರಿಗೂ ತಿಳಿಯಲಿಲ್ಲ ಆದರೆ ಬುಡಿಲರನ್ನು ನಿಮ್ಮದು ಅಕ್ರಮವಾಯಿತು ಎನ್ನು ಯಾರಿಗೂ ಧರ್ಯವಿಲ್ಲ ಕೇಳಿದರೆ ಕುಲಪತಿಗಳು ಕೇಳಬೇಕು ಅವರಿಬ್ಬರೂ ಒಪ್ಪಿದ್ದಾರೆ ಆದರೂ ಸುಮ್ಮನಿರುವುದು ಹೇಗೆ ವಟುಗಳು ಹೋಗಿ ಆಚಾರ್ಯನನ್ನು ಹಿಡಿದರು ಆ ವೇಳೆಯಲ್ಲಿ ಅಲ್ಲಿದ್ದ ರಾಜಪುರೋಹಿತನು ಹೌದು ಆಚಾರ್ಯ ನನಗೂ ಅರ್ಥವಾಗಲಿಲ್ಲ ಆದ್ದರಿಂದ ಅವರನ್ನು ಕೇಳುವುದು ಒಳ್ಳೆಯದು ಎಂದನು ನಿಜವಾಗಿಯೂ ಆಚಾರ್ಯನಿಗೂ ಅರ್ಥವಾಗಿರಲಿಲ್ಲ ಆದ್ದರಿಂದ ಮಧ್ಯಾಹ್ನೋತ್ತರದ ಮಧ್ಯಾಹ್ನೋತ್ತರ ಕೇಳುವುದು ಎಂದು ಗೊತ್ತಾಯಿತು ವೈಶ್ವದೇವವೆಲ್ಲವೂ ಮುಗಿದ ಮೇಲೆ ಆಚಾರ್ಯ ದಂಪತಿಗಳನ್ನು ಕುಮಾರನನ್ನು ಕೊಳ್ಳರಿಸಿ ಎಲ್ಲರೂ ಆಶೀರ್ವಾದ ಮಾಡಿದರು ಇನ್ನೇನು ಎಲ್ಲರೂ ತಾಂಬೂದ ಚವರ್ಣಕ್ಕೆ ಆರಂಭಿಸಬೇಕು ಆಗ ರಾಜಪುರೋಹಿತನು ಆಚಾರ್ಯನಿಗೆ ಸನ್ನೆ ಮಾಡಿದನು ಆತನು ಬುಡಿದರನ್ನು ಕೇಳಿದನು ಯಜಮಾನರಲ್ಲಿ ಒಂದು ವಿಷಯ ಪ್ರಸ್ತಾಪಿಸಬೇಕಾದಿತ್ತು ಬೇಕಾದದ್ದಿತ್ತು ಅಗತ್ಯವಾಗಿ ಕೇಳಿಯ ಒಂದು ವೇಳೆ ನಮಗೆ ತಿಳಿಯದೇ ಇದ್ದರೆ ಕುಲಪತಿಗಳು ಅದರಲ್ಲೂ ದಿಗ್ಧಂತಿಗಳಂತವರು ಇಬ್ಬರೂ ಇದ್ದಾರೆ ದೇವತೆಗಳೂ ಇದ್ದಾರೆ ನ್ಯಾಯವಾಗಿ ಇದು ಭ್ರಮಸದೆ ಇಲ್ಲಿಲ್ಲದೆ ಇನ್ನಲ್ಲಿ ನಿಮ್ಮ ಸಂದೇಹಗಳು ನಿವಾರಣೆಯಾಗುವುದು ಕೇಳು ತಾವು ಇವತ್ತು ನಿಶಿಸಿದ ಗಣಾನಾತ್ವ ಎಂಬ ಎರಡು ಮಂತ್ರಗಳನ್ನು ಸಮವಾಗಿ ಹಾಡಿದುದಕ್ಕೆ ಎಂದು ತಿಳಿಯಲಿಲ್ಲ ಆದ್ದರಿಂದ ನಾವೆಲ್ಲರೂ ಉತ್ತರಕ್ಕಾಗಿ ಆಶ್ರಯಿಸಿದ್ದೇವೆ ನೋಡಿಕೊಳ್ಳಿಪು ಕುಲಪತಿಗಳೇ ಬೇಕೆಂದರೆ ನಾನೇ ಆಚಾರ್ಯನ ಮಾತಿಗೆ ಪ್ರತಿ ಆಡ ಆತನ ವಾಕು ಎಷ್ಟು ವಿನಯ ಸಂಪನ್ನವಾದದ್ದು ನೋಡಿದಿರಾ ಉತ್ತರಕ್ಕಾಗಿ ನಮ್ಮನ್ನು ಆಶ್ರಯ ಆಶ್ರಯಿಸಿರುವಂತೆ ಇಂತಹ ವಚೋವೈಖರಿಯುಳ್ಳವನೆಂದೇ ಈ ಮಹಾಪುರುಷನು ನಿನ್ನ ಗರ್ಭದಲ್ಲಿ ಹುಟ್ಟಿದನಯ್ಯ ಕುಲ ಕುಲಪತಿಗಳ ಅಪ್ಪಣೆಯಾದರೆ ನಾನೇ ಹೇಳುತ್ತೇನೆ ವೈಶಂಪಾಯನನು ಉದ್ದಾಲಕರ ಮುಖವನ್ನು ನೋಡಿ ಅಪ್ಪಣೆಯನ್ನು ಪಡೆದು ಹೇಳಿದನು ನಾವು ಲೋಕದ ದೃಷ್ಟಿಯಿಂದ ಕುಲಪತಿಗಳು ನಾವು ಅಪರಿಗ್ರಹವನ್ನು ಹಿಡಿದು ಕುಲಪತಿತ್ವವು ಬೇಡ ಎಂದಿರಿ ಆದರೆ ಯೋಗ್ಯತೆಯಲ್ಲಿ ತಾವು ನಮಗಿಂತ ಹಿರಿಯರು ಈಗಲೂ ತಾವು ಹೂಂ ಎಂದರೆ ನಾವು ನಮ್ಮ ತಮ್ಮಲ್ಲಿ ಶಿಷ್ಯವೃತ್ತಿಯನ್ನು ಮಾಡಿರುವುದಕ್ಕೆ ಸಿದ್ಧ ಉದ್ದಾಲಕರು ಇವರಿಗೂ ನಮಗೂ ಈ ವಿಚಾರದಲ್ಲಿ ಏಕವಾಕ್ಯತೆಯುಂಟು ಎಂದರು ವೈಶಂಪಾಯನರು ಮುಂದುವರೆಸಿದರು ತಾವು ತಿಳಿದುಕೊಂಡ ನ್ಯೂನಾತಿರೇಕಗಳಿದ್ದರೆ ಸರಿಪಡಿಸಿಕೊಳ್ಳುತ್ತೇವೆ ಹೇಳಿದರು ಆಗಲಿ ನಮಗೆ ವಯೋವೃದ್ಧತ್ವದ ಜೊತೆಗೆ ಜ್ಞಾನ ವೃದ್ಧತೆಯನ್ನು ತಾವು ಕಲ್ಪಿಸಿದರೆ ನಾವೇಕೆ ಬೇಡವೆನ್ನೋಣ ಸತ್ಯಯತೆ ಅಶಿಷತ್ಸಂತು ಈ ಆಶೀರ್ವಾದಗಳು ನಿಜವಾಗಲಿ ಎಂದು ಮುಂದೆ ಹೊರಡೋಣ ಕೇಣಿರಯ್ಯ ದೇಹದಲ್ಲಿ ಷಟ್ಚಕ್ರಗಳಿವೆ ಅವುಗಳೆಲ್ಲ ಅವುಗಳಲ್ಲೆಲ್ಲ ಮೂಲಾಧಾರವೇ ಜ್ಯೇಷ್ಠ ಹೊರಟು ಕಾಲುವೆಯಲ್ಲಿ ಕಾಲುವೆಯಲ್ಲಿ ಬರುವ ನೀರಿನಂತೆ ಶಕ್ತಿಯು ಹೊರಟು ದೇಹದಲ್ಲೆಲ್ಲ ಪ್ರಸಾರವಾಗುತ್ತದೆ ಅದನ್ನು ಆದಿಭೂತವಾಗಿ ತಿಳಿದುಕೊಳ್ಳುವವರು ಅನೇಕರು ಅವರು ಅದನ್ನು ಅನ್ನಮಯವ ಅನ್ನಮಯ ಕೋಶಗತವಾಗಿ ಕಂಡು ದೇಹವು ಸಶಕ್ತವಾಗಿದೆ ಎನ್ನುವರು ಅದನ್ನೇ ಆಧಾತ್ಮ ಆಧ್ಯಾತ್ಮಕವಾಗಿ ಕಂಡವರು ಮನೋಬುದ್ಧಿಗಳಲ್ಲಿ ಅದರಾಟವನ್ನು ಕಂಡು ನೋಡಿದೆಯಾ ಅವನ ಮನೋಬುದ್ಧಿಗಳು ಎಷ್ಟು ಸ್ಫುಟವಾಗಿವೆ ಎನ್ನುವರು ಅದು ಅಧಿಯಜ್ಞವಾದಾಗ ದೇವತಾಶಕ್ತಿ ಸ್ವರೂಪವಾಗಿ ದೇಹದಲ್ಲಿ ಪ್ರಕಟವಾಗಿ ಅಮಾನುಷ ಕಾರ್ಯಗಳನ್ನು ಮಾಡಿಸುವುದು ಅದು ಅಧಿದೈವವಾದಾಗ ಈ ಶಕ್ತಿ ಪ್ರಸಾರವು ದೇಹಾದ್ಯಂತವೂ ಆಗಿ ಅಂಗಾಂಗಗಳಲ್ಲಿ ಭಿನ್ನಯಿಸುವಂತೆ ಕಂಡರೂ ಒಂದೇ ಎಂಬುದು ಅರಿವಾಗುವುದು ಆದ್ದರಿಂದ ವೇದವಿತ್ತಗಳು ಅಧಿಯಜ್ಞವಾದ ಶಕ್ತಿ ಪ್ರಸಾರವನ್ನು ಕರ್ಮಕಾಂಡವೆಂದು ಜ್ಞಾನಕಾಂಡವೆಂದೂ ನೋಡುವರು ಇದಿಷ್ಟು ತಿಳಿಯದಲ್ಲ ಇನ್ನು ಮುಂದೆ ಕೇಳಿ ಅಕ್ಷರಾಭ್ಯಾಸ ಕಾಲದಲ್ಲಿ ಎಂದರೆ ಈ ದಿನ ಬೆಳಗ್ಗೆ ನಾನು ಮಂತ್ರಗಳನ್ನು ಹೇಳುತ್ತಿದ್ದರೆ ಕುಮಾರನ ದೇಹದಲ್ಲಿ ಶಕ್ತಿ ವ್ಯೂಹವಾಗಿ ತೂಗುತ್ತಿರುವುದು ಕಾಣಿಸಿತು ಅದು ದೇಹದಲ್ಲಿರುವ ನಾಡಿ ನಾಡುಗಳನ್ನು ವ್ಯಾಪಿಸುತ್ತಿರುವುದು ತಿಳಿಯಿತು ಅದು ಸರಸ್ವತೀ ನಾಡಿಯನ್ನು ಮುಟ್ಟುತ್ತಿರುವುದು ಗೋಚರವಾಯಿತು ಸರಸ್ವತೀ ನಾಡಿಯಲ್ಲಿರುವುದು ಹೇಳಬೇಕೇನು ಆಗಲಿ ಹೇಳೋಣ ಸರಸ್ವತಿಯು ಸುಷುಮ್ನೆಯ ಹಿಂದಿದ್ದಾಳೆ ಆಕೆಯನ್ನು ಪ್ರಚೋದನ ಮಾಡಿದವನು ಸರ್ವಜ್ಞನಾಗುತ್ತಾನೆ ಈಗ ನಾವು ಯಾವ ನಾವು ಯಾವ ಪದಾರ್ಥವನ್ನೇ ಕುರಿತಾಗಲಿ ತಮಗೆ ತಿಳಿದಂತೆ ನಮಗೆ ಕಂಡಂತೆ ನಮಗೆ ತೋರಿದಂತೆ ಹೇಳುತ್ತಿದ್ದೇವೆ ಆದರೆ ತತ್ವವನ್ನು ಎಂದರೆ ತತ್ವ ಅದರ ತನವನ್ನು ಕಂಡುವ ಈಗ ನಾವು ಮಾಡುತ್ತಿರುವುದು ನಮ್ಮ ನಮ್ಮ ಮನೋಬುದ್ಧಿಗಳ ವ್ಯಾಪಾರ ವ್ಯಾಪಾರವಾದ ವ್ಯಾಖ್ಯಾನವಾದೀತೆ ಹೊರತು ತತ್ವ ಪ್ರವಚನವಾಗುವುದಿಲ್ಲ ಈಗ ನಾವು ಗಮನಿಸುತ್ತಿರುವುದು ಇಂದ್ರಿಯ ಸಾಕ್ಷಾತ್ಕಾರವನ್ನು ಎದುರುಗೊಡೆಯವನು ತಾನು ಹೇಳುವ ವಿಷಯವನ್ನು ಪ್ರತ್ಯಕ್ಷ ಮಾಡಿಕೊಳ್ಳಬಲ್ಲನೇ ಇಲ್ಲವೇ ಇದು ನಮ್ಮ ಪ್ರಮಾಣ ಲಕ್ಷಣ ಆದರೆ ತತ್ವವು ಪ್ರಮಾಣ ಅದು ಪ್ರತ್ಯಕ್ಷ ಅನುಮಾನ ಉಪಮೇ ಉಪಮೇಯಗಳಿಂದಾಚಿನ್ನದು ಅದನ್ನು ಪ್ರದರ್ಶನ ಮಾಡಲು ವಿಶೇಷವಾದ ಶಕ್ತಿ ಬೇಕು ಸರಸ್ವತಿ ಪ್ರಚೋದನದಿಂದ ಈ ವಿಶೇಷ ಶಕ್ತಿಯು ಲಭಿಸುವುದು ಕೆಲವು ದೇಹಗಳಲ್ಲಿ ವಿಷಯ ಈ ವಿಶೇಷ ಶಕ್ತಿಯು ವಾಕ್ಯವನ್ನು ವ್ಯಾಪಿಸುವುದು ಅಂತಹವರನ್ನು ನಾವು ಉಪಾಧ್ಯಾಯನೆ ಇಂತಹ ಸರಸ್ವತಿಯು ಈ ಮಗುವಿನಲ್ಲಿ ಪ್ರಚೋದಿತವಾಗಿರುವುದು ವಾಗುತ್ತಿರುವುದು ಎಂಬುದನ್ನು ನಾನು ಕಂಡೆ ಅದು ಯಾವಾಗಲೂ ಒಂದು ಸಲ ಆ ದೇಹದಲ್ಲಿ ನಡೆಯುತ್ತಿದ್ದರೆ ಸಾಲದು ಯಾವಾಗಲೂ ನಡೆಯುತ್ತಿರಲಿ ಎಂದು ನಿಶಿಯದ ಸರಸ್ವತಿ ಎಂಬ ಮಂತ್ರವನ್ನು ಸಾಮವಾಗಿ ಹಾಡಿ ಆ ಶಕ್ತಿಯನ್ನು ಅಭಿವಂದಿಸಿ ಆ ಮಗುವ ಈ ಮಗುವನ್ನು ಹರಿಸಿ ಇದಿಷ್ಟನ್ನು ಕಂಡ ಆಚಾರ್ಯರು ಗಣಾನಾಂತ್ವ ಕೂಡ ಆಗಲಿ ಎಂದು ಹರಿಸಿದರು ಅದರ ರಹಸ್ಯವನ್ನು ಕೇಳಿ ಈ ಶಕ್ತಿ ಪ್ರಸಾರವು ಮೂಲಾಧಾರದಿಂದ ಸೂಕ್ಷ್ಮ ಶರೀರದ ನಾಡಿಗಳಲ್ಲಿ ಹೊರಟಾಗ ಸರಸ್ವತಿಯಾಗುವುದು ಆಗ ಆಗೆಯೂ ಪರಾಪಶ್ಯಂತಿ ಮಾಧ್ಯಮ ವೈಖರಿ ಎಂಬ ನಾಲ್ಕು ಸ್ಥಾನಗಳಲ್ಲಿ ಪ್ರಕಟವಾಗಿ ವ್ಯೂಹವನ್ನು ಕಟ್ಟಿ ಆಡಿಸುವವಳು ಅದು ಗಣಪತಿ ವ್ಯೂಹವಾಗುವುದು ಆಗ ಗರಿಕೆಯಂತೆ ಮೂರ್ ಮೂರಾಗಿ ದೇಹವನ್ನೆಲ್ಲ ವ್ಯಾಪಿಸಿ ವ್ಯಾಪಿಸಿರುವ ಸ್ಥೂಲ ನಾಡುಗಳಲ್ಲಿ ಸಂಚರಿಸುವುದು ಆಗ ದೇಹವು ಸ್ಥೂಲವಾದುದರಿಂದ ಅಲ್ಲಲ್ಲಿ ವಿಘ್ನಗಳು ಏರ್ಪಡುವವು ಈ ವಿಘ್ನಗಳು ಭಾಹ್ಯವಿರಬಹುದು ಅಭ್ಯಂತರವಿರಬಹುದು ಆದ್ದರಿಂದ ಬಾಹ್ಯಾಭ್ಯಂತರ ವಿಘ್ನಗಳು ಕಿಂಚಿತ್ತೂ ಇಲ್ಲದಂತೆ ಮಾಡಲು ನಾವು ಗಣಪತಿಯನ್ನು ಪೂಜಿಸುವುದು ಅದಕ್ಕಾಗಿ ಈ ಪ್ರಸಾರವು ಈ ದೇಹದಲ್ಲಿ ಕಿಂಚಿತ್ತೂ ಕಿಂಚಿತ್ತೂ ವಿಘ್ನವಿಲ್ಲದಂತೆ ನಡೆಯಲೆಂದು ಗಣನಾತ್ವ ಹೇಳಿ ಎಂದು ಕುಲಪತಿಗಳ ಅಪ್ಪಣೆಯಾಯಿತು ನಾನು ಅದರಂತೆ ಸಾಮವನ್ನು ಹಾಡಿದೆ ಅದೇನು ಸಾಮವಾಗಿ ಏಕೆ ಹಾಡಬೇಕು ಯಜಸ್ಸಿನ ಯಜಸ್ಸಿನಂತೆ ಏಕೆ ಬೇಡ ಅದು ಚಂದೋಬದ್ಧವಾಗಿಲ್ಲ ರುಕ್ಕಿನಂತೆ ಹೇಳಬಹುದಾಗಿತ್ತಲ್ಲ ಸಭೆಯಲ್ಲಿ ಯಾರೋ ಕೇಳಿದರು ಉಳಿದರೂ ಕುಲಪತಿಗಳ ಮುಖ ನೋಡಿದರು ಉದ್ದಾಲಕರು ಯಜಮಾನರೇ ಅದನ್ನೇ ಹೇಳಿಬಿಡೋಣವಾಗಲಿ ಈ ದಿನ ನಮ್ಮ ತಮ್ಮ ಮುಖದಲ್ಲಿ ಸರಸ್ವತಿಯು ನರ್ತಿಸುತ್ತಿದ್ದಾಳೆ ನಾವು ಕೇಳಿ ಆಕೆ ಪೂಜೆ ಮಾಡಿ ಕೃತಾರ್ಥರಾಗೋಣ ಎಂದರು ಬುಡಿಲರು ಕುಲಪತಿಗಳ ಮುಖ ನೋಡಿದರು ಉದ್ದಾಲಕರು ಬುಡಿಲರು ಅಪ್ಪನೇ ಎಂದು ಕೈ ಮುಗಿದು ಹೇಳಿದರು ಹೇಳುವುದಕ್ಕಿಂತ ಮುಂಚೆ ಯಾಜ್ಞಾವಲ್ಕೆಯನ್ನು ಕಲೆ ತಿರುಗಿದರು ಕುಮಾರನು ನಿಶ್ಚಲನಾಗಿ ಪದ್ಮಾಸನದಲ್ಲಿ ಧ್ಯಾನಾಸಕ್ತನಾಗಿರುವಂತೆ ಕೊಡುತ್ತಿದ್ದನು ಅದನ್ನು ಎಲ್ಲರಿಗೂ ತೋರಿಸಿ ಬುಡಿಲರು ಹೇಳಿದರು ಹೌದು ನೀವು ಕೇಳಿದ ಪ್ರಶ್ನೆ ಸಮಂಜಸವಾದದು ಒಂದೇ ಮಂತ್ರ ಋಗ್ಯಜಸ ಋಗ್ ಬಂದರೆ ಅದ ಅದರ ವಿನಿಯೋಗ ಹೇಗೆಂದು ನಿಮ್ಮ ಪ್ರಶ್ನೆ ಕೇಳಿ ರುಕ್ಕಿನಿಂದ ಅವ್ಯಕ್ತ ವ್ಯಕ್ತವಾಗುವುದು ವ್ಯಕ್ತವಾದುದನ್ನು ವಿಸ್ತಾರಗೊಳಿಸುವುದು ಸಮ ಹಾಗೆ ಅಭಿವ್ಯಕ್ತವಾಗಿ ವಿಸ್ತಾರವಾದದ್ದನ್ನು ಆರಾಧಿಸುವುದಕ್ಕೆ ಯಶಸ್ಸು ಆದ್ದರಿಂದ ದೇಹದಲ್ಲಿ ಕಂಡ ಶಕ್ತಿ ಪ್ರಧಾನವು ನಿತ್ಯವಾಗಲೆಂದು ನಿರ್ವಿಘ್ನತೆಯು ಸರ್ವದಾ ಇರಲೆಂದು ನಾನು ಆ ಮಂತ್ರವನ್ನು ಸಮವಾಗಿ ಹಾಡಿದೆ ಎಲ್ಲರೂ ಎದ್ದು ಬಂದು ಬುಡಿದರಿಗೆ ಪ್ರಣಾಮಗಳನ್ನು ಒಪ್ಪಿಸಿದರು ಹಾಗೆ ಪ್ರಣಾಮ ಮಾಡಿದವರಲ್ಲಿ ಕುಲಪತಿಗಳು ಸೇರಿದರು ಸೇರಿದ್ದರು ಬುಡಿದರು ವೇದ ಪುರುಷಾಯನ ಎಂದು ಆ ಪ್ರಮಾಣ ಪ್ರಣಾಮಗಳನ್ನು ಅಂಗೀಕರಿಸಿದರು ಇನ್ನೂ ಕುಮಾರನು ಮಾತ್ರ ಕಣ್ಣು ತೆರೆದಿರಲಿಲ್ಲ ಬುಡಿದರು ತಾವೆಲ್ಲರೂ ನಾನು ಹೇಳಿದ ಸಮಾಧಾನವನ್ನು ಒಪ್ಪಿದಿರಿ ಅದಕ್ಕಾಗಿ ತಮಗೆಲ್ಲ ನಮಸ್ಕಾರಗಳು ಆದರೆ ತಡಿಯಿರಿ ಯಾರಿಗಾಗಿ ಇದನ್ನು ಮಾಡಿದನೋ ಆತನು ಹೇಳಿ ಏನು ಹೇಳುವನೋ ಕೇಳುವಣ ಎಂದು ಕುಮಾರನ ಕಡೆಗೆ ತಿರುಗಿ ಏನಯ್ಯ ಯಜ್ಞವಲ್ಕ್ಯ ಈಗ ಹೇಳಿದ್ದುದೆಲ್ಲವೂ ಸರಿಯಾಗಿದೆ ಏನಯ್ಯ ಎಂದು ವಿನಯವಾಗಿ ವಿಶ್ವಾಸದಿಂದ ಕೇಳಿದರು ಕುಮಾರನು ಕಣ್ಣು ಬಿಟ್ಟು ಗಂಭೀರವಾಗಿ ಸಮಾಧಾನದಿಂದ ತಲೆಯಲ್ಲಾಡಿಸುತ್ತಾ ಸರಿಯಾಗಿದೆ ಎಂದರು ಬುಡಿದರು ಬದುಕನೆ ಬದುಕಿದ್ದೇನೆ ಎನ್ನುವಂತೆ ನಿಟ್ಟುಸಿರು ಬಿಟ್ಟನು